ಇಪ್ಪತ್ತೈದನೆಯ ತರಂಗ ವಿಶ್ವಾಮಿತ್ರನು ಅಯೋಧ್ಯೆಯನ್ನು ಬಿಟ್ಟು ಜಮದಗ್ನಿಯೊಡನೆ ಹೊರಟು ಆತನ ಆಶ್ರಮಕ್ಕೆ ಹೋದನು ಅಯೋಧ್ಯೆಯಿಂದ ಆಶ್ರಮದವರೆಗೂ ಎಲ್ಲರೂ ಮಹರ್ಷಿಗಳು ಬಂದರು ಬಂದರು ಅಸಾಧ್ಯವನ್ನು ಸಾಧಿಸಿದವರು ಬಂದರು ಎಂದು ಸಂಭ್ರಮದಿಂದ ಸ್ವಾಗತವನ್ನು ನೀಡುವರು ಎಲ್ಲರೂ ಮಧುಪರ್ಕವನ್ನು ಕೊಡುವರು ಗುರುಶಾಪದಿಂದ ಭ್ರಷ್ಟನಾಗಿದ್ದವನನ್ನು ಕಾಪಾಡಿದರು ಎಂದು ಬಹುವಾಗಿ ಗೌರವಿಸುವರು ಆಶ್ರಮ ಆಶ್ರಮದಲ್ಲೂ ನೂರಾರು ಜನರು ವಿಶ್ವಾಮಿತ್ರನನ್ನು ಅನುಸರಿಸಿ ಬಂದರು ಜಮದಗ್ನಿಯು ಆಶ್ರಮಕ್ಕೆ ಬರುವ ವೇಳೆಗೆ ಒಂದು ಪರಿಚಯವಾಗಿ ಹೋಗಿದೆ ಒಂದಲ ಎರಡಲ್ಲ ಸಾವಿರಾರು ಮಂದಿ ಜಮದಗ್ನಿಯ ಆಶ್ರಮದಲ್ಲಿ ಎಲ್ಲರಿಗೂ ಊಟ ಉಪಚಾರಗಳಾಗಬೇಕು ಮಹರ್ಷಿಯು ಚಿಂತಿಸಿದನು ಇಷ್ಟು ಜನರಿಗಾಗುವ ಸಂಭಾರಗಳನ್ನು ಎಲ್ಲಿಂದ ಒದಗಿಸಬೇಕು ಒಂದು ಗಳಿಗೆ ಯೋಚಿಸಿ ನೋಡಿ ಇದಕ್ಕೆ ನಾನೇನು ಯೋಜನೆ ನಾನೇ ಅಗ್ನಿ ಗೃಹ ಗೃಹಪತಿ ಮನೆಯ ಯಜಮಾನನು ಅಗ್ನಿ ಮನೆಯ ಆಗು ಆತನದು ಮನೆಗೆ ಬಂದಿರುವ ಅತಿಥಿ ಭಾಗ್ಯ ಅಭಾಗ್ಯತೆ ಪೂಜೆಯನ್ನು ನಡೆಸಲು ನಾವು ಎಲ್ಲವನ್ನೂ ತಂದುಕೊಟ್ಟು ಪೂಜೆಯನ್ನು ನಡೆಸಿಕೊಳ್ಳುವುದು ಆತನ ಭಾರ ಅಗ್ನಿ ನಾರಾಯಿ ಅಶ್ನಿವತ್ ದಾನ ಯೋಗ್ಯವಾದ ಸದ್ಲವ್ಯವನ್ನೆಲ್ಲ ಕೊಡುವವನು ಅವನು ಸ್ವರೂಪವಾಗಿ ಬರುವವನು ಅಗ್ನಿಯೇ ಆದರಿಂದ ಈ ಸಂದರ್ಭದಲ್ಲಿಯೇ ಅವನನ್ನೇ ಆಶ್ರಯಿಸಬೇಕು ಎಂದು ಗೊತ್ತು ಮಾಡಿಕೊಂಡು ಹೊರಟನು ಜಮದಗ್ನಿಯು ಅಗ್ನಿಯನ್ನು ವಿಧಿ ಪೂರ್ವಕವಾಗಿ ಪೂಜಿಸಿ ದೇವ ತಿಳಿದವರು ನಿನ್ನನ್ನು ಜಾತವೇದನೆಂದು ಹೊಗಳವರು ಸದ್ರವ್ಯವನ್ನು ಸಂಪಾದಿಸುವ ಹಾದಿಗಳೆಲ್ಲ ಬಲ್ಲವನ್ನೆಂದು ನೀನು ಖ್ಯಾತಿ ಪಡೆದಿರುವೆ ಅತಿಥಿ ಸ್ವರೂಪನಾಗಿ ನೀನು ಬರುವೆ ತ್ರೇತಾಜ್ನಿಯಲ್ಲಿ ಗೃಹದಲ್ಲಿ ತ್ರೇತಾಜ್ನಿಯಾಗಿ ಗೃಹದಲ್ಲಿದ್ದು ಪಂಚಾಗ್ನಿಯಾದ ಅತಿಥಿಯಾಗಿ ಬರುವೆ ದಾತ್ರವು ಭಕ್ತೃ ನೀನೇ ಆಗಿರಲಿ ನಿನಗೆ ನಾನು ಹೇಳಿಕೊಳ್ಳಬೇಕಾದದು ಏನಾದರೂ ಆದರೂ ಏನು ಆದರೂ ನಾನು ಎಂಬ ಅಭಿಮಾನವಿರುವುದರಿಂದ ನಿನ್ನಲ್ಲಿ ಹೇಳಿಕೊಳ್ಳುವನ್ನು ಮನ್ನಿಸು ಅತಿಥಿ ಪೂಜೆಗೆ ಅನುಕೂಲ ಮಾಡಿಕೊಡು ಎಂದು ಪ್ರಾರ್ಥಿಸಿದನು ಅಗ್ನಿಯೋ ಸೋಮ್ಯನಾಗಿ ಶುದ್ಧ ಜ್ವಾಲಾಮ್ವಾಲಾಮಾಲ ಮನೋಹರವಾಗಿ ಕಾಣಿಸಿಕೊಂಡು ಜಮದಗ್ನಿ ಭೃಗುಗಳು ಯಾವಾಗಲೂ ಯಾವಾಗಲೂ ನನ್ನ ಮಿತ್ರರು ನೀನಂತಹ ಭೃಗು ಕುಲಶೇಖರನು ನೀನು ಸಪ್ತರ್ಷಗಳಲ್ಲಿ ಒಬ್ಬನಾಗುವನು ನಿನ್ನ ಪ್ರಾರ್ಥನೆಯು ವಿಫಲವಾಗುವುದಿಲ್ಲ ನಿನಗೆ ಈಗ ಬೇಕಾಗಿರುವುದು ಕಾಮಧೇನು ಸಂತತಿಯ ಒಂದು ದೇನು ನಾನು ಆಗಲೇ ಶಬಲೇ ಎಂಬ ಕಾಮಧೇನು ನಿನಗೆ ಸಂಕಲ್ಪಿಸಿರುವೆನು ಆದರೆ ಒಂದು ಬ್ರಹ್ಮಾಂಡದಲ್ಲಿ ಇರುವ ಸಮಸ್ತಕ್ಕೂ ಒಡೆಯನು ಇಂದನು ಆತನು ಕೊಡದಿದ್ದರೆ ಯಾವ ವಸ್ತುವು ಯಾರಿಗೂ ಸೇರುವುದಿಲ್ಲ ಆದ್ದರಿಂದ ಆತನನ್ನು ಕುರಿತು ಹೋಮ ಮಾಡಿ ಆತನ ಪ್ರಸಾದವನ್ನು ಸಂಪಾದಿಸುವ ಶಬಲೆಯು ಈ ಸುಖಗಳು ಇಂದಿನಿಂದ ಅತಿಥಿ ಪೂಜೆಯು ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರುವುದು ಎಂದನು ಜಮದಗ್ನಿಯು ಕೈ ಮುಗಿದುಕೊಂಡು ಕೇಳಿದು ದೇವ ನಿನಗೆ ತಿಳಿಯುವುದು ಯಾವುದುಂಟು ಹಿಂದೆ ಇಂದಿದು ಕರೆದು ಆತನು ಬರೆದಿದ್ದರಿಂದಲ್ಲವೇ ಇಷ್ಟೆಲ್ಲ ಅನರ್ಥವಾದು ಈಗ ಕರೆದರೆ ಬರುವದೆ ಅಗ್ನಿಯು ಈಗ ಕರೆಯುವವನು ಜಮದಗ್ನಿ ಆಗ ಕರೆದವನು ತ್ರಿಶಂಕು ಅಲ್ಲದೆ ಯಗ್ನಿಗಳಲ್ಲಿ ಕರೆಯುವುದು ಬೇರೆ ಹೋಮದಲ್ಲಿ ಕರೆಯುವುದು ಬೇರೆ ನಿನ್ನಂಥವರು ಅಹರ್ನಿಶಿಗಳಲ್ಲಿ ಮಾಡುವ ಸತ್ಕಾರಗಳಿಂದಲೇ ಅಲ್ಲವೇ ಜಗತ್ತು ನಿಂತಿರುವುದು ಆದ್ದರಿಂದ ಇಂದನು ಅಗತ್ಯವಾಗಿ ಬರುವನು ನಿನಗೆ ಇನ್ನೂ ಅನುಮಾನವಿದ್ದರೆ ಇಂದ್ರಾಗ್ನಿ ದೇವತಾ ದೇವತಾವ ದೇವತಾಕವಾದ ಹೋಮವನ್ನು ಮಾಡಿ ಅನಂತರ ಇಂದ್ರ ಹೋಮವನ್ನು ಮಾಡು ನಾನು ಅವನನ್ನು ಕರೆತರುವನು ಎಂದನು ಜಮದಗ್ನಿಯು ಇಂದ್ರಾಗ್ನವಾದ ಹೋಮ ಹೋಮ ಮಾಡಿ ಅನಂತರ ಐಂದ್ರಾಹುತಿಯನ್ನು ನಿಂತನು ದೇವರಾಜನು ದೇದೀಪ್ ದೇದೀಪ್ಯವ ಮಾನವಾಗಿ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ಜಮದಗ್ನಿನ್ನ ಅಪೇಕ್ಷೆಯು ನೆರವೇರಲಿ ನನ್ನ ದರ್ಶನವು ವಿಫಲವಾಗದಿರಲಿ ದೇವತೆಗಳು ನಿನಗೆ ಶಬಲೆಯನ್ನು ಅನುಗ್ರಹಿಸಿರುವರು ಕಾಮಧೇನು ಕಾಮಧೇನುವಿಗೆ ಆಹುತಿಯನ್ನು ಕೊಟ್ಟು ಆಕೆಯ ಅಪ್ಪಣೆಯನ್ನು ಪಡೆದು ಶಬಲೆಯನ್ನು ಧ್ಯಾನಿಸು ಆಕೆಯು ನಿನ್ನ ಆಶ್ರಮಕ್ಕೆ ಬರುಳು. ನೀನು ಭೂಲೋಕದಲ್ಲಿ ಇರುವವರೆಗೂ ಆಕೆಯು ನಿನ್ನ ಸ್ವತ್ತಾಗಿರಲಿ ಎಂದು ನುಡಿದನು ಜಮದಗ್ನಿಯು ಇಂಧನ ಅನುಗ್ನೆಯನ್ನು ಪಡೆದು ಕಾಮಧೇನುವಿಗಾಗಿ ಹೋಮ ಮಾಡಿ ಶಬಲೆಯನ್ನು ಧ್ಯಾನಿಸಿದನು ಆಶ್ರಮದಲ್ಲಿ ಆಶ್ರಮದ ಭಾಗದಲ್ಲಿ ಅಂಬಾ ಎಂದು ಹಸುವಿನ ಕೂಗು ಮುಳುಗಿತು ಜಮದಗ್ನಿಯ ಪತ್ನಿಯು ಗೋಪೂಜೆಗೆ ಹೊರಟಳು ಜಮದಗ್ನಿಯು ಶಬಲೆಯನ್ನು ಸತ್ಕರಿಸಲು ಇಂಧನ ಅಪ್ಪಣೆ ಎಂದು ಕೇಳಿದನು ಇಂದನು ನಗುತ್ತಾ ನನಗೆ ಗೊತ್ತಿದೆ ಹೋಗಿ ಬಾ ಅನಂತರ ಮಾತಾಡೋಣ ಎಂದನು ಜಮದಗ್ನಿಯುವ ಸಪತ್ನೀಕನಾಗಿ ಶಬಲೆಯನ್ನು ಸ್ವಾಗತಿಸಿ ಸತ್ಕರಿಸಿದನು ದೇವಧೇನುವು ಎಲೆಮಗುಗಿಂತ ಹೆಚ್ಚು ಸಾಧುವಾಗಿ ಅವರಿಗೆ ಒಲಿದು ತನ್ನ ವರ್ಮೆಯನ್ನು ಪ್ರಕಟವಾಗಿ ತೋರಿಸಿತು ಆ ದಂಪತಿಗಳು ತಾಯೇ ನೀನು ಆಶ್ರಮದ ಸೌಭಾಗ್ಯ ಲಕ್ಷ್ಮಿಯಾಗಿ ಇರುವವರನ್ನು ಬರುವವರನ್ನು ಕಾಪಾಡುವಳಾಗುವ ನಿನ್ನ ದಯೆಯಿಂದ ದೇವಾತಿಥಿ ಪೂಜೆಯ ಪೂಜೆಯು ನಿರ್ವಿಘ್ನವಾಗಲಿ ನಡೆಯಲಿ ಎಂದು ಪ್ರಾರ್ಥಿಸಿದನು ಶಬಲೆಯು ಪ್ರಾರ್ಥನೆಯನ್ನು ಅಂಗೀಕರಿಸಿ ಆಶ್ರಮವಾಸಿನಿಯಾಗಿ ನಿಂತಳು ಆಕೆಗಾಗಿ ಒಂದು ಕ್ಷಣದಲ್ಲಿ ಒಂದು ಪಂಡುಶಾಲೆಯು ಏರ್ಪಟ್ಟಿತು ಜಮದಗ್ನಿಯು ಆಕೆ ಅಪ್ಪಣೆ ಪಡೆದು ಮತ್ತೆ ಬಂದನು ಇಂದನು ಮತ್ತೆ ದರ್ಶನ ಕೊಟ್ಟು ಅಪಣೆಯಾಗಬೇಕು ಮಹರ್ಷಿಗಳ ಸಂದೇಹವನ್ನು ನಿವಾರಿಸಲು ಎಂದನು ಯಮದಗ್ನಿ ಅನ್ನಕ್ಕೂ ದೇವರಾಜ ಅಗ್ನಿದೇವನ ಕೃಪೆಯಿಂದ ಸಂದೇಹವು ನಿವಾರಣವಾಯಿತು ಆದರೆ ನನ್ನದೊಂದು ಪ್ರಾರ್ಥನೆ ಉಂಟು ನೀನು ದರ್ಶನ ಕೊಡಬೇಕು ಎಂದು ಕೋರಿದೆನು ಇಂದನು ಆಗಲೆಂದನು ವಿಶ್ವಾಮಿತ್ರನು ಆಶ್ರಮದಲ್ಲಿ ಹರಿಯುತ್ತಿರುವ ನದಿಯ ದಡದಲ್ಲಿ ಅಧ್ಯಯನ ಮಾಡುತ್ತಾ ಕುಳಿತಿದ್ದಾನೆ ಯಾರೋ ಸುಳಿದಂತಾಯಿತು ಮನಸ್ಸು ಅಥವಾ ಹೊರಳಿತು ಯಾರೆಂದು ನೋಡಿದರೆ ತೇಜೋಮೂರ್ತಿಯನ್ನು ಎದುರಿನಂತಿದೆ ಧರಿಸಿರುವ ಪುಷ್ಪ ಸುಗಂಧವು ಮೂಗಿನ ಸೆಲೆಯನ್ನು ಉಳಿಯುವಷ್ಟು ತೀವ್ರವಾಗಿದ್ದರು ಸೌಮ್ಯವಾಗಿ ಮನೋಹರವಾಗಿದೆ ಆಭರಣಗಳ ಜೀವರತ್ನಗಳ ಕಾಂತಿಯು ಕಣ್ಣು ಕೂರಸುವಷ್ಟು ಘನವಾಗಿದ್ದರೂ ಪ್ರಸನ್ನವಾಗಿದೆ ಮೂರ್ತಿಯ ಸ್ವ ರೂಪವು ತಾನೇ ಇಂತಹವನೆಂದು ಬೇಳಿಕೊಳ್ಳುವಷ್ಟು ಸ್ಪಷ್ಟವಾಗಿದ್ದು ವಿಶ್ವಾಮಿತ್ರ ಅಂತ ಬಾ ಬಾಹೇಂದ್ರಿಯಗಳನ್ನೆಲ್ಲ ತನ್ನ ಕಡೆಗೆ ಸೆಳೆಯುತ್ತಿದೆ ಉತ್ತರೀಯದ ಸೆರಗು ಗಾಳಿಯಲ್ಲಿ ಅಲೆಯುತ್ತಾ ವಿಶ್ವಾಮಿತ್ರ ಬಾ ನನ್ನ ಕಡೆಗೆ ತಿರುಗು ಎಂದು ಕರೆಯುವಂತಿದೆ ಆ ಮೂರ್ತಿಯ ಮುಖದಲ್ಲಿ ಮೆರೆಯುತ್ತಿರುವ ಮಂದಹಾಸವು ಆತನನ್ನು ತಾನೇ ಮಾತನಾಡಿಸುವಂತಿದೆ ಇಷ್ಟಾದರೂ ವಿಶ್ವಾಮಿತ್ರನಿಗೆ ಗುರುತು ಸಿಕ್ಕಲಲ್ಲದು ವಿಶ್ವಾಮಿತ್ರನಿಗೆ ಯೋಚಿಸುವುದಕ್ಕೆ ಅವಕಾಶವಿಲ್ಲ ಹೇಗೆ ಹೇಗೆ ನೋಡಿದರೂ ದೇವತೆ ಎನ್ನುವುದಕ್ಕೆ ಸಂದೇಹವಿಲ್ಲ ಆ ಮೂರ್ತಿಯನ್ನು ಕಾಣುತ್ತಿದ್ದಾಗಿ ವಿಶ್ವಾಮಿತ್ರನ ದೇಹವು ತಾನಾಗಿ ಎದ್ದು ನಿಂತು ಕೈ ಮುಗಿದು ಮನೋಬುದ್ದಿಗಳು ಇಂದ್ರಿಯಗಳು ತೇಜೋಮೂರ್ತಿಯ ಆ ಮಾನಸ ಪೂಜೆಯನ್ನು ಸ್ವೀಕರಿಸಿ ಪ್ರಸನ್ನನಾಗಿ ಮಹರ್ಷಿಗಳಿಗೆ ತಾವು ಕರೆದಾಗ ಬರಲಿಲ್ಲವೆಂದು ಕೋಪವಿರಬೇಕು ಅಲ್ಲವೇ ಎಂದರು ವಿಶ್ವಾಮಿತ್ರನಿಗೆ ಯಾರೆಂದೂ ತಿಳಿಯಿತು ಆದರೆ ಕೋಪವಿತ್ತೋ ಏನೋ ಆ ಮಾತನ್ನು ಕೇಳಿದ ಮೇಲತ್ತು ಕೋಪವು ಇಳಿಯಲಿಲ್ಲ ಬರುವುದು ಬಿಡುವುದು ದೇವರಾಜನ ಚಿತ್ತ ಕರೆಯುವುದಂತೂ ನಮ್ಮ ಕರ್ತವ್ಯ ಎಂದರು ಮಹರ್ಷಿ ಚಿಂತಿಸಿದರು ನಮ್ಮಂತೆ ಭವಿತವ್ಯವನ್ನು ಕಂಡು ತಡೆಯಬೇಕಾಗಿ ಬಂದಾಗ ನಮ್ಮ ಕಾರ್ಯಗಳು ಹೊರಗಣ್ಣಿನಿಂದ ನೋಡುವವರಿಗೆ ಅನ್ವಯವಾಗಿ ಕಾಣಬಹುದು ಆದರೆ ಕರ್ತವ್ಯನಿಷ್ಠರು ಹೊರಗಣೆಯ ಹೊರಗಿನ ಹೊರಗಣ ಮಾನದಂಡವನ್ನು ಅಷ್ಟಾಗಿ ಒಪ್ಪುವುದಿಲ್ಲ ಅಲ್ಲವೇ ಬೃಹಸ್ಪತಿ ಅನುಗ್ರಹದಿಂದ ಭವ್ಯವು ಏನೋ ಇದೆ ಎಂದು ಸೂಚಿತವಾಯಿತು ಆದರೂ ಸ್ವರೂಪ ತಿಳಿದುದು ಜಮತಿಗೆ ಮಾತ್ರ ನಿಮಗೂ ತಿಳಿಯುವುದು ಈಗ ಕೃತ ಯುಗದ ಒಂದು ಪಾದವು ಮುಗಿಯಿತು ಇನ್ನು ಮುಂದೆ ಎರಡನೇ ಪಾದದ ಪಾದ ಆರಂಭವಾಗುವ ಸಂಧಿಕಾಲವಿದು ಈಗ ಲೋಕದಲ್ಲಿ ಷೋಡಶ ಕಳಾತ್ಮಕವಾದ ಧರ್ಮದಲ್ಲಿ ಒಂದು ಕಳೆಯು ಕಡಿಮೆಯಾಗುವುದು ಅದು ಕಡಿಮೆಯಾಯಿತೆಂದು ಲೋಕವು ವ್ಯಥಿಸುವುದು ಆ ಪಂಚಭೂತಗಳ ವ್ಯಥೆಯನ್ನು ಯಾವನಾದರೂ ಒಬ್ಬ ಮಹಾನುಭಾವನ್ನು ಅನುಭವಿಸಿ ತೀರಿಸುವನು ಈಗಿನ ವ್ಯಥೆಯನ್ನು ವಸಿಷ್ಠನು ಅನುಭವಿಸಬೇಕಾಗಿರುವುದು ಆತನು ವ್ಯಥೆಯನ್ನು ಅನುಭವಿಸಲು ಸಿದ್ಧನಾಗಿರುವುದು ನಿತ್ಯ ತೃಪ್ತನಾಗಿ ಬ್ರಹ್ಮಜ್ಞನಾದ ಆತನಿಗೆ ವ್ಯಥೆಯದಿಂದ ಬರಬೇಕು ಅದಕ್ಕಾಗಿ ಚಂಡಾಳ ರಾಜನ ಯಜ್ಞ ಅದಕ್ಕೆ ಅಶ್ವಿನಿ ದೇವತೆಗಳ ಸಹಾಯ ಅಲ್ಲಿಗೆ ನಾನು ಬರದಿರುವುದು ಅದೇ ಕಾರಣವಾಗಿ ವಸಿಷ್ಠ ಪುತ್ರರ ವಿನಾಶ್ ಅದಕ್ಕಾಗಿ ಅರುಂಧತಿಯ ಶೋಕ ಆದರೂ ಅದನ್ನು ವಸಿಷ್ಠರು ವಹಿಸಿಕೊಳ್ಳುವುದು ಇದಿಷ್ಟು ಆಗಬೇಕು ನನಗೂ ವಸಿಷ್ಠರಿಗೂ ವಿಶೇಷವಾದ ಮೈತ್ರಿ ಇರುವುದಕ್ಕೆ ಕಾರಣವನ್ನು ಹೇಳುವುದನ್ನು ಕೇಳು ನಾನು ಹಿಂದೆ ವೃತ್ತವಧೆಯನ್ನು ಮಾಡಿದಾಗ ವೃತ್ತನ್ನು ರೂಪವನ್ನು ಮರೆಸಿಕೊಂಡು ಪೃಥ್ವಿ ಭೂತವನ್ನು ಹಿಡಿದನು ಆಗ ಪೃಥ್ವೀಭೆಲ್ಲ ದುರ್ಗಂಧವು ಹಿಡಿದು ಹೋಯಿತು ವಜ್ರದಿಂದ ಹೊಡೆಯಲು ಅಲ್ಲಿಂದ ಓಡಿ ಇನ್ನೂ ಸೂಕ್ಷ್ಮವಾಗಿ ಅಪಭೂತವನ್ನು ಹಿಡಿದನು ಆ ಭೂತದ ವ್ಯಾಪನವಿರುವ ರಸವು ಕೆಟ್ಟು ಹೋಯಿತು ಮತ್ತೆ ಅನುಸಂಧಾನ ಮಾಡಿ ಹೊಡೆಯಲು ಋತ್ರ ಅಗ್ನಿಭೂತವನ್ನು ಹಿಡಿದನು ಆ ಭೂತದ ವ್ಯಾಪನ ವ್ಯಾಪನ ಇರುವ ಕಡೆಯೆಲ್ಲ ರೂಪವು ಕೆಟ್ಟಿತು ಅಲ್ಲೂ ಹೊಡೆಯಲು ಆತನು ವಾಯುಭೂತವನ್ನು ಹಿಡಿದನು ಎಲ್ಲೆಲ್ಲೂ ಸ್ಪರ್ಶ ಗುಣವೇ ಹೋಯಿತು ಅಲ್ಲೂ ಹೊಡೆಯಲು ಅವನು ಆಕಾಶದಲ್ಲಿ ಸೇರಿಬಿಟ್ಟನು ಬ್ರಹ್ಮಾಂಡದ ಶಬ್ದ ತನ್ಮಾತ್ರೆಯೇ ಕೆಟ್ಟಿತು ಮತ್ತೆ ಅನುಸಂಧಾನ ಮಾಡಿ ಸಮಯ ಸಾಧಿಸಿ ಮಹಾಯತ್ನದಿಂದ ನಾನು ಹೊಡೆಯಲು ಅವನು ಅಹಂಕಾರವನ್ನು ಆಶ್ರಯಿಸಿ ನನ್ನನ್ನೇ ಹಿಡಿದನು ನನಗೆ ಎಲ್ಲೂ ಇಲ್ಲದ ವ್ಯಥೆ ಹಿಡಿದು ಚಿಂತಾಮಗ್ನಾಗಿ ಕುಳಿತು ಬಿಡುವಂತಾಯಿತು ಆಗ ದೇವಗುರುವ ಬೃಹಸ್ಪತಿಯು ಕಾರಣವೇನೆಂದು ಯೋಚಿಸಿ ತಿಳಿದು ಪರಿಹಾರವೇನೆಂದು ಚತುರ್ಮುಖಂದು ಕೇಳಿದನು ಆತನು ಆತನು ಇದಕ್ಕೆ ಆತನು ಇದಕ್ಕೆ ಪರಿಹಾರವನ್ನು ವಸಿಷ್ಠನೊಬ್ಬನು ಮಾತ್ರ ಬಲ್ಲನು ಅಹಂಕಾರಕ್ಕೆ ಹಿಡಿದ ಈ ವ್ಯಾಧಿಯನ್ನು ಅಹಂಕಾರವನ್ನು ಗೆದ್ದುವನೊಬ್ಬನೇ ಮಾತ್ರ ಪರಿಹರಿಸಬಲ್ಲನು ಆದ್ದರಿಂದ ದೇವತೆಗಳೆಲ್ಲರೂ ಹೋಗಿ ಆತನನ್ನು ಕೇಳಿಕೊಳ್ಳೆಂದನು ಆಗ ದೇವತೆಗಳೆಲ್ಲ ದೇವಗುರುವನ್ನು ಮುಂದೆ ಮಾಡಿಕೊಂಡು ವಸಿಷ್ಠನ ಬಳಸಾರಿ ಕಾಮಧೇನವನ್ನೇ ಕಾಣಿಕೆಯಾಗಿ ಕೊಟ್ಟು ನನ್ನ ವ್ಯಥೆಯನ್ನು ಪರಿಹರಿಸಬೇಕೆಂದು ಮೀಡಿಗೆ ಬೇಡಿಕೊಂಡರು ವಸಿಷ್ಠನ ನಕ್ಕು ಇದೇನು ದೊಡ್ಡ ಕೆಲಸ ಎಂದು ರಥಂತರ ಸಾಮವನ್ನು ಹೇಳಿ ನನ್ನ ಕಲಶೋಧಕವನ್ನು ನನ್ನ ಮೇಲೆ ತಡೆದನು ನಾನು ಕೂಡಲೇ ನಿರಹಂಕಾರವಾಗಿ ಸಾಕ್ಷಿಯಾಗಿ ನಿಂತು ಅಹಂಕಾರದ ಆಶ್ರಯವನ್ನು ಪಡೆದಿದ್ದ ವೃದ್ಧನನ್ನು ಸಂಹರಿಸಿದನು ಆಗ ನಾನು ವಸಿಷ್ಠನು ಕೃತಜ್ಞತೆಯಿಂದ ಏನು ಬೇಕಾದರೂ ವರವನ್ನು ಕೇಳುವ ಎಂದನು ವಸಿಷ್ಠನ ನಕ್ಕು ಬೇಕಾಗಿಲ್ಲ ಬೇಡವೆಂದರೆ ನೀನು ಸಿಟ್ಟವಾಗುವೆ ಆದ್ದರಿಂದ ನೀನು ನಿನಗೆ ಬೇಕಾದ ವರವನ್ನು ಕೊಡು ಎಂದನು ಆಗ ನಾನು ಇನ್ನು ಮುಂದೆ ಯಾಗಗಳಲ್ಲಿ ನೀನಾಗಲಿ ನಿನ್ನ ಗೋತದವರಾಗಲಿ ಕರೆದರೆ ಮಾತ್ರ ಬರುವನು ಎಂದು ಕೊಟ್ಟೆನು ವಿಶ್ವಾಮಿತ್ರ ಏನು ಹೇಳಿದೆ ನಾವು ಆತನಿಗೆ ಕೊಟ್ಟಿದ್ದ ಕಾಮಧೇನು ಇಟ್ಟುಕೊಳ್ಳಲಿಲ್ಲ ಇದು ದೇವಲೋಕದಲ್ಲಿ ಇರಬೇಕಾದ ಇಲ್ಲಿ ಇರಕೂಡುದು ನಿಯತಿಗೆ ಭಂಗ ಬರಕೂಡುದು ಆದ್ದರಿಂದ ಇದನ್ನು ಕರೆದುಕೊಂಡು ಹೋಗಿ ಎಂದುಬಿಟ್ಟನು ಆಗ ನಾವೆಲ್ಲ ಮತ್ತೆ ಬಲವಂತ ಮಾಡಿ ಆತನು ಬೇರವೆನ್ನೊತ್ತಿದ್ದರು ಎಂದು ನಂದಿನಿಯನ್ನು ಒಪ್ಪಿಸಿದೆವು ಈಗ ನನ್ನ ವ್ಯಥೆಯನ್ನು ಬಲ್ಲೆಯ ವಿಶ್ವಾಮಿತ್ರ ನನಗೆ ಹಿಡಿದಿದ್ದ ವೃತ್ತದನ್ನು ಕಳೆಯಲು ಸಹಾಯಕನಾದ ಮಹಾನುಭಾವನಿಗೆ ಇಂದು ಬಲವಾದ ಪುತ್ರಶಕವು ಬಂದಿರುವುದು ಅಂತಹ ಬ್ರಹ್ಮಜ್ಞಾನಿಯಿಂದ ಪುತ್ರಶೋಕದಿಂದ ಹತನಾಗಿ ಯಶ್ಕಶ್ಚಿತ್ ಪಾಮಾರದಂತೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಯತ್ನಿಸುತ್ತಿರುವನು ಆತನು ಪರ್ವತದಿಂದ ಉರುಳಿದನು ಏನೂ ಆಗಲಿಲ್ಲ ಭೂಮಿಯು ಹೂವಿನಂತೆ ಮೃದುವಾಗಿ ಆತನನ್ನು ತನ್ನ ಮಳೆಯಲ್ಲಿ ಹಿಡಿದುಕೊಂಡು ಕೆಳಗಿಳಿಸಿದಳು ಹಗ್ಗಗಳಿಂದ ತನ್ನನ್ನು ಕಟ್ಟಿಕೊಡುವ ನದಿಯಲ್ಲಿ ಬಿದ್ದನು ಆಪೋದೇವಿಯವರು ಆತನ ಹಗ್ಗಗಳನ್ನು ಬಿಚ್ಚಿ ದಡಕ್ಕೆ ತಂದು ಬಿಟ್ಟರು ಈಗ ಅಹಂಕಾರ ಹಿಡಿದು ಮನದೇ ಬಂದು ತನ್ನದೇನೋ ಹೋಗುತ್ತೆ ಭ್ರಾಂತಿಯು ಬಂದು ಆ ಭ್ರಾಂತಿಯಲ್ಲಿ ಸಿಕ್ಕಿ ಶೋಕವನ್ನು ವಹಿಸಿಕೊಂಡಿರುವನು ಅದು ಕಳೆಯುವವರೆಗೂ ಯಾರಿಗೂ ಸುಖವಿಲ್ಲ